ಯೂನಿಟ್ 6 ಲೆಸನ್ ನಂಬರ್ 21 ಒನ್ ಇವತ್ ನಾನ್ ಸಿನಿಮಾಕ್ ಹೋಗ್ತೀನಿ ನೀನು ಬರ್ತೀಯಾ ಇವತ್ ನಾನು ಸಿನಿಮಾಕ್ ಹೋಗ್ತೀನಿ ನೀನು ಬರ್ತಿಯಾ ಯಾವ ಶನಿಮಾಕ ಹೋಗ್ತೀರಿ ಯಾವ ಶನೇಮಾಕ್ಕೆ ಹೋಗ್ತೀರಿ ವಂಶವೃಕ್ಷಕ್ ಹೋಗ್ತೀನಿ ವಂಶವೃಕ್ಷಕ್ ಹೋಗ್ತೀನಿ ಆಗ್ಲಿ ನಾನು ಬರ್ತೀನಿ ಆಗ್ಲಿ ನಾನು ಬರ್ತೀನಿ ಆ ಸಿನೆಮಾಕ್ಕೆ ತುಂಬಾ ರಶ್ ಇದೆ ಹೋಗೋಣ ಆ ಸಿನೆಮಾಕ್ಕೆ ತುಂಬಾ ರಶ್ ಇದೆ ಮೊದಲೇ ಹೋಗೋಣ ಬೇಡ ನಮ್ಮ ಯಜಮಾನರು ಫೋನ್ ಮಾಡ್ತಾರೆ ಬೇಡ ನಮ್ಮ ಯಜಮಾನರು ಫೋನ್ ಮಾಡ್ತಾರೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಗುತ್ತೆ ನಾಲ್ಕು ಗಂಟೆಗೆ ನಮ್ಮ ಆಳ್ ಹೋಗ್ತಾನೆ ನಾಲ್ಕು ಗಂಟೆಗೆ ನಮ್ಮ ಆಳ್ ಹೋಗ್ತಾನೆ ಅವನು ಮುಂಚೆನೆ ಟಿಕೆಟ್ ತಗೋತಾನೆ ಅವನ ಹೊರಡೋಣ ಸರಿ ಹಾಗಾದ್ರೆ ಎಷ್ಟು ಗಂಟೆಗೆ ಮನೆಯಿಂದ ಹೊರಡೋಣ ಐದೂವರೆಗೆ ಮನೆಯಿಂದ ಹೊರಡೋಣ ತಡ ಆಗಲ್ವಾ ತಡ ಆಗಲ್ವಾ ಇಲ್ಲ ಐದು ನಲ್ವತ್ತಕ್ಕೆ ಮಾರ್ಕೆಟ್ ಬಸ್ ಬರುತ್ತೆ ಅದ್ರಲ್ಲಿ ಹೋಗೋಣ ಇಲ್ಲ ಐದು ನಲ್ವತ್ತಕ್ಕೆ ಮಾರ್ಕೆಟ್ ಬಸ್ ಬರುತ್ತೆ ಅದ್ರಲ್ಲಿ ಹೋಗೋಣ ಆರು ಗಂಟೆಗೆಲ್ಲ ಮಾರ್ಕೆಟ್ ಸೇರ್ತೀವಿಲ್ಲ ಮಾರ್ಕೆಟ್ ಸೇರ್ತೀವಿ ಅಲ್ಲಿಂದ ಟಾಕೀಸ್ ಬಹಳ ಹತ್ರ ಅಲ್ಲಿಂದ ಟಾಕೀಸ್ ಬಹಳ ಹತ್ರ ಅದು ಸರಿ ಅಟೋನು ಸಿಗತ್ವೆ ಅನ್ನಿ ಅದು ಸರಿ ಅಟೋನು ಸಿಗತ್ವೆ ಅನ್ನಿ ನಿಮ್ ಮನೆಯಿಂದ ಯಾರ್ಯಾರು ಬರ್ತಾರೆ ಬರ್ತಾರೆ ನನ್ ಮಗ ಬರ್ತಾನೆ ನನ್ ಮಗ ಬರ್ತಾನೆ ನನ್ನ ನಾದಿನಿ ಬರ್ತಾಳೆ ನನ್ನಾದಿನಿ ಬರ್ತಾಳೆ ನಿಮ್ಮ ಮನೆಯಿಂದ ನೀವು ಬರ್ತೀರಿ ಸರಿ ನಿಮ್ಮನೆಯಿಂದ ನೀವು ಬರ್ತೀರಿ ಸರಿ ಜೊತೆಗಿನ್ ಯಾರಾದ್ರೂ ಬರ್ತಾರಾ ನಿಮ್ ಜೊತೆಗಿನ್ ಯಾರಾದ್ರೂ ಬರ್ತಾರಾ ನಾನು ನನ್ ಮಗ ಇಬ್ರು ಬರ್ತೀವಿ ನಾನು ನನ್ ಮಗ ಇಬ್ರು ಬರ್ತೀವಿ ಈಗ ನಾನ್ ಮನೆಗ್ ಹೋಗ್ತೀನಿ ಐದುವರೆಗೆ ಒಂದ್ಸಲ ಜೋರಾಗಿ ಕರೀರಿ ಈಗ ನಾನು ಮನೆಗ್ ಹೋಗ್ತೀನಿ ಐದೂವರೆಗೆ ಒಂದ್ಸಲ ಜೋರಾಗಿ ಕರಿರಿ ಸರಿ ಆಗಲಿ ಸರಿ ಹಾಗೇ ಆಗ್ಲಿನ್ ಬರ್ಲ ನಾನಿನ್ ಬರಲಾ ಸ್ವಲ್ಪ ತಡಿರಿ ಕುಂಕುಮ ಕೊಡ್ತೀನಿ कुंकुमी ड्रिलेमा केवल के हम के के ना ಜಿಲೇಬಿ ಮಾಡ್ತಾರೆ ಜಿಲೇಬಿ ಮಾಡ್ತಾರೆ ಅವರು ಇವತ್ತು ಜಿಲೇಬಿ ಮಾಡ್ತಾರೆ ಬರ್ತಾಳೆ मने बरता नम मे बतायकाल नमने बर्ताळे ಸುನೀತಾ ಸಾಯಂಕಾಲ ನಮ್ಮನೆ ಬರ್ತಾಳೆ ಟೀ ಕುಡಿತೀನಿ ಎರಡು ಸಲ ಟೀ ಕುಡಿತೀನಿ ದಿನ ಎರಡು ಸಲ ಟೀ ಕುಡಿತೀನಿ ನಾನು ದಿನಕ್ಕೆ ಎರಡು ಸಲ ಟೀ ಕುಡಿತೀನಿ ಹೋಗ್ತೀವಿ ಪಿಕ್ನಿಕ್ ಗೆ ಹೋಗ್ತೀವಿ पिकु ऊटी पिक हिगत् ಹಣ್ಣುಗಳು ಸಿಗತ್ವೆ ಸೇಬಿನ ಹಣ್ಣುಗಳು ಸಿಗತ್ವೆ ಒಳ್ಳೆಯ ಕಾಶ್ಮೀರದಲ್ಲಿ ಒಳ್ಳೆಯ ಸೇಬಿನ ಹಣ್ಣುಗಳು ಸಿಗತ್ವೆ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡಲ್ ನಾನು ಮನೆಗೆ ಹೋಗ್ತೀನಿ ಅವನು ಅವನು ಮನೆಗೆ ಹೋಗ್ತಾನೆ ನಾವು ಸಬ್ಸ್ಟಿಟ್ಯೂಟ್ ಕಮಲ ಇವತ್ತು ಸಿನಿಮಾಕ್ಕೆ ಹೋಗ್ತಾಳೆ ಅವರು ಇವತ್ತು ಸಿನಿಮಾಕ್ಕೆ ಹೋಗ್ತಾರೆ ನೀವು ಎಲ್ಲಿ ನೋಡ್ತೀರಿ ರಾಜು ರಾಜು ಎಲ್ ನೋಡ್ತಾರೆ ರಾಮಣ್ಣ ಅವ್ರ ಏನ್ ಕೆಲಸ ಮಾಡ್ತಾರೆ ನೀನ್ ಏನ್ ಕೆಲಸ ಮಾಡ್ತೀಯ ಅವ್ರ ಮನೆಯಿಂದ ಬರ್ತಾರಾ ನಾಯಿ ನಾಯಿ ಮನೆಯಿಂದ ಬರತ್ತಾ ನಾವು ಹಣ್ ತಿಂತೀವಿ ಹಣ್ ತಿಂತೀರಿ ಮಗು ಊಟ ಮಾಡತ್ತೆ ರಾಜಾರಾಯರು ಊಟ ಮಾಡ್ತಾರೆ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ಸ್ಫಾರ್ಮ್ ಅವನು ಊಟ ಮಾಡ್ತಾನೆ ಚಂದ್ರಪ್ಪನವರು ಹಣ್ಣು ತಿಂತಾರೆ ಚಂದ್ರಪ್ಪನವರು ಹಣ್ಣು ತಿಂತಾರ ನೀವು ನೀವು ಪುಸ್ತಕ ತಗೋತೀರಾ ಅವಳು ಸಿನಿಮಾಕ್ಕೆ ಹೋಗ್ತಾಳೆ ಅವಳು ಸಿನೆಮಾಕ್ಕೆ ಹೋಗ್ತಾಳ ನೀನು ತಾತನಿಗೆ ಚೆಕ್ಕುಲಿ ಕೊಡ್ತೀಯ ನೀನು ತಾತನಿಗೆ ಚಕ್ಕುಲಿ ಕೊಡ್ತೀಯ